ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀಮಜ್ಜಗ್ಗುರು ಶಂಕರಾಚಾರ್ಯರ ಪ್ರಾತಸ್ಮರಣಸ್ತೋತ್ರ ಅದಕ್ಕೆ ಶ್ರೀ ಶ್ರೀ ಸತ್ಯಾನಂದ ಸರಸ್ವತಿ ಸ್ವಾಮೀಜಿಯವರು ಬರೆದಿರತಕ್ಕಂತಹ ವೇದಾಂತ ಬಾಲಬೋಧೆ ಎನ್ನತಕ್ಕಂತಹ ವಿಸ್ತಾರವಾದ ವ್ಯಾಖ್ಯಾನ ಇದರಲ್ಲಿ ಈಗಾಗಲೇ ನಾವು ಒಂದನೇ ಶ್ಲೋಕದವನ್ನು ಪೂರ್ತಿಯಾಗಿ ನೋಡಿದ್ದೇವೆ ಇವತ್ತು ಎರಡನೇ ಶ್ಲೋಕವನ್ನು ಅದರ ವಿವರಣೆಗಳನ್ನು ನೋಡೋಣ ಪ್ರಾತಃಜಾಮಿ ಮನಸಾ ವಚಸಾಮಗಮ್ಯಂ ವಾಚೋ ವಿಭಾಂತಿ ನಿಖಿಲ ಯದನುಗ್ರಹೇಣ ಎ ನೇತಿ ವಚನರ್ ನಿಗಮ ಅವೋಚು ತಂದೇವೇವಚ್ಯುತಮಾಹುರಗ್ರ್ಯ ಸದ್ಗುರುಗಳು ಆದಂಥ ವಿದ್ವಾನ್ ಕೆ ಜಿ ಸುಬ್ರಹಣ ಪದತರಗಳಲ್ಲಿ ಶರಣಾಗುತ್ತ ಶ್ರೀ ಶ್ರೀ ಸತ್ಯನಾರನ ಸ್ವಾಮೀಜಿಗಳ ಪದ ಶಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಶ್ರೀ ಶಂಕರ ಭವೋತ್ಪಾದರ ಪೂಜ್ಯ ಚರಣಾರಂಭದಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಈ ಒಂದು ಕೃತಿಯನ್ನು ವೇದಾಂತ ಬಾಲಬೋಧೆ ಪಾದಸ್ಮರಣ ಸ್ತೋತ್ರ ಇದನ್ನು ಮುಂದುವರಿಸ್ತಾ ಇದ್ದೇವೆ ಈಗ ಎರಡನೇ ಶ್ಲೋಕ ಪ್ರಾತಃ ಭಜಾಮಿ ಮನಸಾ ವಚಸಾಂ ಅಗಮ್ಯಂ ವಾಚ ವಿಭಾಂತಿ ನಿಖಿಲ ಯತ್ ಅನುಗ್ರಹೇಣ ಯೇತಿ ನೇತಿ ಯತ್ ನಚನೈ ನಿಗಮ ಅವೋಚು ತಂ ದೇವೇವ ಅಜಂ ಅಚ್ಯುತ ಆಹು ಅಗ್ರ್ಯಂಥೇಳಿ ಇದರ ಪ್ರತಿಪದಾರ್ಥವನ್ನು ಹೇಳದಿದ್ರೆ ಯದನುಗ್ರಹೇಣ ಯಸ್ಯ ಅನುಗ್ರಹೇ ಯತ್ ಅನುಗ್ರಹೇಣ ಯಾವನ ಅನುಗ್ರಹದಿಂದ ವಾಚ ಮಾತುಗಳು ವಾಕ್ ವಾಚವು ವಾಚ ಅಂತೇಳಿ ಬರ್ತದೆ ಬಹುವಚ ಮಾತುಗಳು ವಿಭಾಂತಿ ಬೆಳಗುತ್ತಿರುವವೋ ಭಾ ಅಂದರೆ ಪ್ರಕಾಶ ಬೆಳಗುವಂಥದ್ದು ಬಹುವಚನ ಇಲ್ಲಿ ಭಾಂತಿ ವಿಭಾಂತಿಯಿಂದ ವಿಶೇಷವಾಗಿ ಬೆಳಗುತ್ತಾ ಇವೋಯೋ ಯಾವನ ಅನುಗ್ರಹದಿಂದ ಮಾತುಗಳು ಬೆಳಗುತ್ತಾಯಿವೆಯೋ ಯದನುಗ್ರಹೇಣ ವಾಚ ವಿಭಾಂತಿ ಯಂ ಯಾವನನ್ನು ನಿಗಮಾಹ ವೇದಗಳು ನೇತಿ ನೇತಿ ವಚನೈ ಇದಲ್ಲ ಇದಲ್ಲ ನನೈ ಎಂಬ ಮಾತುಗಳಿಂದ ಅವೋಚು ಹೇಳಿರುವವು ಮನಸ್ಸ ಮನಸ್ಸಿಗೂ ವಚಸಾಂ ಮಾತುಗಳಿಗೂ ಅಗಮ್ಯಂ ನಿಲುಕದಿರುವ ಆತನನ್ನು ಪ್ರಾತಃ ಬೆಳಗಿನ ಹೊತ್ತಿನಲ್ಲಿ ಭಜಾಮಿ ಭಜಿಸುತ್ತೇನೆ ತಮ್ ಆತನನ್ನು ದೇವದೇವಂ ದೇವತೆಗಳಿಗೆಲ್ಲ ದೇವನೆಂದು ಅಜಂ ಜನ್ಮರಹಿತನೆಂದು ಅಚ್ಚು ನಾಶವಿಲ್ಲದವನೆಂದು ಅಗ್ರ್ಯಂ ಮೊದಲು ಇರುವವನೆಂದು ಆಹುಹು ಹೇಳುತ್ತಾರೆ ಯಾವನ ಅನುಗ್ರಹದಿಂದಲೇ ಎಲ್ಲ ಮಾತುಗಳು ಬೆಳಗುತ್ತಿರುವವೋ ಯಾವನನ್ನು ನಿಗಮಗಳು ಇದಲ್ಲ ಇದಲ್ಲ ಎಂಬ ವಚನಗಳಿಂದಲೇ ಹೇಳುತ್ತಿರುವವೋ ಮಾತಿಗಾಗಲಿ ಮನಸ್ಸಿಗಾಗಲಿ ನಿಲುಕದೇ ಅಂಥ ಬ್ರಹ್ಮತತ್ವವನ್ನು ಪ್ರಾತಃ ಕಾಲದಲ್ಲಿ ಭಜಿಸುತ್ತೇನೆ ಆತನೇ ಎಲ್ಲಾ ದೇವರುಗಳಿಗೂ ದೇವನಾಗಿರುವನು ಜನ್ಮರಹಿತನಾಗಿರುವನು ಎಂದು ತಿಳಿದವರು ಹೇಳುವರು ಅಂಥೇಳಿ ಅಗ್ರ್ಯಂ ಅಂದರೆ ಮೊದಲಿದವ ಅಂಥೇಳಿ ಮುಂದೆ ಅಗ್ರ ಅಗ್ರವಾಗ ಅಗ್ರೇಸರ ಅಂದರೆ ನಾಯಕ ಮುನ್ನಡೆಸುವ ನೇತಾರ ಹಾಗೆ ಅಗ್ರೇ ಸರತಿ ಇತಿ ಅಗ್ರೇ ಸರಹ ಮುಂದೆ ನಡೀತಾನೆ ಅಂತೇಳಿ ಆತ್ಮನನ್ನು ವೇದಗಳು ವೇದಗಳು ತಿಳಿಯಿಸುವ ರೀತಿ ಯಾವ ರೀತಿ ಅಂತೇಳಿ ಎಂ ನೇತಿ ನೇತಿ ವಚನೈರ್ ನಿಗಮ ಅವೋಚುಹು ಎಂಬ ವಿಚಾರ ಪ್ರಶ್ನೆ ನಿಗಮಗಳು ಎಂದರೆ ಏನು ಅಂಥೇಳಿ ಬರ್ತದೆ ಆತ್ಮ ತತ್ವದ ರಹಸ್ಯವನ್ನು ತಿಳಿಸುವ ಉಪನಿಷತ್ತುಗಳೆಂಬ ವೇದಭಾಗಗಳನ್ನೇ ಇಲ್ಲಿ ನಿಗಮಗಳೆಂದು ಕರೆದಿದೆ ಇವುಗಳಲ್ಲಿರುವ ಉಪದೇಶದಿಂದಲೇ ಆತ್ಮಸ್ವರೂಪವನ್ನು ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಆಗುತ್ತದೆ ಅಲ್ಲದೆ ಅವನ್ ಅದನ್ನು ಅರಿಯಲು ಮತ್ತು ಬೇರೆ ದಾರಿ ಇಲ್ಲ ಆತ್ಮತತ್ವವನ್ನು ಉಪನಿಷತ್ತುಗಳೇ ದಾರಿ ಅಂತೇಳಿ ಹಾಗಾಗಿ ಪ್ರಸ್ಥಾನತ್ರಯ ಭಾಷ್ಯವನ್ನು ಯಾರು ಆಚಾರಿತ್ರಯರು ಬರೆದಿದ್ದಾರೆ ಶಂಕರ ರಾಮಾನುಜ ಮಧ್ವರು ಅವರು ಎಲ್ಲರೂ ಕೂಡ ಈ ಉಪನಿಷತ್ ಪ್ರಸ್ಥಾನ ಒಂದನೇದು ಪ್ರಸ್ಥಾನತ್ರಯ ಅಂತ ಹೇಳಿದರೆ ಎರಡನೇದು ಗೀತಾ ಪ್ರಸ್ಥಾನ ಮೂರನೇದು ಸೂತ್ರ ಪ್ರಸ್ಥಾನ ಅಥವಾ ಬ್ರಹ್ಮಸೂತ್ರ ಪ್ರಸ್ಥಾನ ಹೀಗೆ ಮೂರು ದಾರಿಗಳು ಬ್ರಹ್ಮತತ್ವವನ್ನು ಅರಿಯಲಿಕ್ಕೆ ಮೊದಲನೇದ್ದೇ ಅದರಲ್ಲಿ ಉಪನಿಷತ್ತುಗಳು ಉಪನಿಷತ್ತುಗಳು ಎಲ್ಲದಕ್ಕೂ ಮೂಲವಾದದ್ದು ಅತ್ಯಂತ ಪ್ರಾಚೀನವಾದದ್ದು ಆ ಬಳಿಕ ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರ ಭಗವದ್ಗೀತೆ ಉಪನಿಷತ್ತುಗಳ ಸಾರ ರೂಪವಾದ್ದು ಭಗವಂತನಾದ ಗೀತಾಚಾರ್ಯನಾದ ಜಗದ್ಗುರು ಆದಂತಹ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ್ದು ಉಪನಿಷತ್ತುಗಳ ಮಥನ ಮಥಿತವಾದ ನಿರ್ಮಥಿತವಾದ ನವನೀತ ರೂಪವಾದ್ದು ತದನಂತರ ಬ್ರಹ್ಮಸೂತ್ರದ ಒಂದು ನಿರ್ಮಾಣ ಆಯಿತು ಬಾದರಾಯಣ ವ್ಯಾಸರಿಂದ ಇದು ಬ್ರಹ್ಮ ಜಿಜ್ಞಾಸೆಯನ್ನು ಒಳಗೊಂಡಿರತಕ್ಕಂಥದ್ದು ಬ್ರಹ್ಮ ಅಂದರೆ ಏನು ಎಂತಕ್ಕಂಥದ್ದನ್ನು ಉಪನಿಷತ್ತುಗಳ ಒಂದು ಸರ್ವ ಎಲ್ಲ ಉಪನಿಷತ್ತುಗಳ ನಿರ್ಮಥನದಿಂದ ಸೂತ್ರರೂಪದಲ್ಲಿ ದರ್ಶನ ರೂಪವಾಗಿ ಉತ್ತರ ಮೀಮಾಂಸಾ ದರ್ಶನ ಅಂತೇಳಿ ಆರನೇ ದರ್ಶನ ಇದು ಷಡ್ ದರ್ಶನಗಳಲ್ಲಿ ಭಾರತೀಯ ದರ್ಶನಗಳು ಆರು ಯಾವುದು ಇದರಲ್ಲಿ ಕೊನೆಯದು ಉತ್ತರ ಮೀಮಾಂಸಾ ದರ್ಶನ ಅಥವಾ ವೇದಾಂತ ದರ್ಶನ ಅಥವಾ ಉಪನಿಷತ್ ದರ್ಶನ ಅಂತಲೂ ಹೇಳ್ಬೋದು ಆ ಉಪನಿಷತ್ಗಳನ್ನು ತೋರಿಕೊಡ್ತಕ್ಕಂಥದ್ದು ಸೂ ಸೂತ್ರರೂಪದಲ್ಲಿ ಉದಾಹರಣೆಗೆ ಈಗ ಉಪನಿಷತ್ ತಾತ್ಪರ್ಯ ನಿರ್ಣಯ ಅಂತಲೂ ಹೇಳ್ಬೋದು ಈಗ ಹೇಗೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತೇಳಿ ಮಧ್ವಾಚಾರ್ಯ ಹೇಳಿದರು ಅದೇ ರೀತಿಯಲ್ಲಿ ಉಪನಿಷತ್ತುಗಳ ತಾತ್ಪರ್ಯವನ್ನು ನಿರ್ಣಯಿಸತಕ್ಕಂಥ ಸೂತ್ರ ರೂಪದ ಬ್ರಹ್ಮ ಜಿಜ್ಞಾಸಿಯನ್ನು ಒಳಗೊಂಡಿರತಕ್ಕಂತಹ ಕೃತಿಯದು ಅದು ಬ್ರಹ್ಮಸೂತ್ರ ಅಂಥೇಳಿ ಸೂತ್ರ ಪ್ರಸ್ತಾನದಲ್ಲಿ ಬರ್ತದೆ ಹಾಗಾಗಿ ಮೊತ್ತ ನಾವು ಪ್ರಸ್ತಾಂತರ ಭಾಷೆಗಳಲ್ಲಿ ಉಪನಿಷತ್ ಪ್ರಸ್ಥಾನ ಇದು ಎಲ್ಲದಕ್ಕೂ ಆಧಾರವಾದು ಅದರ ಆಧಾರದಲ್ಲಿಯೇ ಗೀತೆ ಬ್ರಹ್ಮಸೂತ್ರ ಎಲ್ಲ ಬಂದಿವೆ ಹಾಗಾಗಿ ಉಪನಿಷತ್ ಪ್ರಸ್ಥಾನದಲ್ಲಿ ನಾವು ಉಪನಿಷತ್ ಪ್ರಸ್ಥಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗ್ತದೆ ಅದನ್ನು ಮೊದಲು ಅಧ್ಯಯನ ಮಾಡಿ ಬಳಿಕ ಉಳಿದೇ ಉಳಿದ ಮಾಡಿದರೆ ನಮಗೆ ಮೂಲದ ಒಂದು ಯಥಾರ್ಥ ನಮಗೆ ಅರಿವಾಗಲಿಕೆ ಸಾಧ್ಯ ಆಗ್ತದೆ ಹಾಗಾಗಿ ಉಪನಿಷತ್ತುಗಳಲ್ಲಿರ್ತಕ್ಕಂತಹ ಯಾವ ಉಪದೇಶ ನಿಗಮ ಇಲ್ಲಿ ಉಪನಿಷತ್ತಿನ ಉಪನಿಷತ್ತು ಎನ್ನತಕ್ಕಂತಹ ವೇದದ ಭಾಗ ವೇದಾಂತ ವೇದದ ಕೊನೆಯ ಭಾಗ ಅದನ್ನು ನಿಗಮ ಅಂತೇಳಿ ಹೇಳಿದೆ ಇವುಗಳಲ್ಲಿರುವ ಉಪದೇಶದಿಂದಲೇ ಆತ್ಮಸ್ವರೂಪವನ್ನು ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಆಗುತ್ತದೆ ಅಲ್ಲದೆ ಅದನ್ನು ಅರಿಯಲು ಬೇರೆ ದಾರಿ ಇಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ಉಪನಿಷತ್ತುಗಳಲ್ಲಿ ಆತ್ಮನನ್ನು ಏನೆಂದು ವರ್ಣಿಸಿರುತ್ತದೆ ಆತ್ಮತತ್ವವು ಇದಲ್ಲ ಇದಲ್ಲ ಎಂದು ವರ್ಣಿಸಿರುತ್ತದೆ ಆತ್ಮತತ್ವವು ಇಂಥದ್ದೆಂದು ವರ್ಣಿಸದೆ ಹೀಗೆ ವಿಲಕ್ಷಣ ರೀತಿಯಲ್ಲಿ ವರ್ಣಿಸಿದರೆ ಏನು ಪ್ರಯೋಜನ ಆತ್ಮತತ್ವವನ್ನು ಇಂಥದ್ದೆಂದು ವರ್ಣಿಸುವುದಕ್ಕೆ ಆಗ ಆಗದಿರುವುದರಿಂದ ಅದನ್ನು ತಿಳಿಸುವುದಕ್ಕೆ ಈ ಮಾರ್ಗವೇ ಸರಿ ಅಂದರೆ ಮಾತು ಮತ್ತು ಮನಸ್ಸಿಗೆ ನಿಲುಕದ್ದು ಇದೂ ಇಂಥದ್ದು ಅಂತೇಳಿಯೇ ಆತ್ಮವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲದ ಕಾರಣ ಯಾವುದು ಆತ್ಮವಲ್ಲ ಅದನ್ನು ಹೇಳುವಂಥದ್ದು ಕೊನೆಗೆ ಉಳಿದಿರತಕ್ಕಂಥದ್ದೇ ಆತ್ಮ ಅಂಥೇಳಿ ಆಗ್ತದೆ ಇದರಿಂದ ಪ್ರಯೋಜನವೂ ಇಲ್ಲದೇ ಇಲ್ಲ ಹೀಗೆ ಹೇಳಿದರೂ ಕೂಡ ನಿಷ್ಪ್ರಯೋಜಕ್ಕಾಗೋದಿಲ್ಲ ಪ್ರಯೋಜನ ಆಗಿಯೇ ಆಗ್ತದೆ ಅಂತೇಳಿ ಹೇಳ್ತಾರೆ ಇದು ಮೊದಲನೇ ಭಾಗ ಇನ್ನೊಂದು ಮನಸೋ ವಚಸಾಮ್ ವಾಚೋ ವಿಭಾಂತಿ ನಿಖಿಲ ಅದನುಗ್ರಹೇಣ ಎನ್ನತಕ್ಕಂಥ ವಿಚಾರ ಅಂದರೆ ಆತ್ಮನ ಮನಸ್ಸಿಗಾಗಲಿ ಮಾತಿಗಾಗಲಿ ವಿಷಯ ಮನಸು ಮಾತು ಅವನಿಂದಲೇ ಬೆಳಗುತ್ತವೆ ಅಂತೇಳಿ ಹೇಳುವ ವಿಚಾರ ಇದು ಪ್ರಶ್ನೆ ಕೇಳ್ತಾರೆ ಇಂಥದ್ದೆಂದು ಏಕೆ ವರ್ಣಿಸಬಾರದು ಉತ್ತರ ಹೇಳ್ತಾರೆ ಅದಾಗದು ಅದು ಸಾಧ್ಯವಿಲ್ಲ ಯಾಕೆಂದರೆ ಮಾತುಗಳು ತಾನೇ ಬೆಳಗುವ ಸ್ವಭಾವ ಇರುವವೂ ಅಲ್ಲ ಮಾತುಗಳಿಗೆ ತಾವೇ ಸ್ವತಃ ಅರ್ಥವನ್ನು ಕೊಡುವ ಶಕ್ತಿ ಇಲ್ಲ ಅಂತೇಳಿ ಹೇಳ್ತಾರೆ ಅಥವಾ ಮಾತುಗಳೇ ಉಂಟಾಗಲಿಕ್ಕೆ ತ ಮಾತುಗಳಿಗೆ ಸ್ವಂತ ಶಕ್ತಿ ಇಲ್ಲ ತಾವೇ ತಾವು ಬೆಳಗಲಾರವು ತಾನೇ ಬೆಳಗುವ ಸ್ವಭಾವವಿರುವ ವಸ್ತುವಿಗೆ ಸ್ವಯಂ ಪ್ರಕಾಶ ಅಂತೇಳಿ ಹೆಸರು ಸ್ವಯಂ ಪ್ರಕಾಶ ಆತ್ಮನು ಈ ಮಾತುಗಳನ್ನೆಲ್ಲ ವಿಷಯವಾಗಿ ಮಾಡಿಕೊಂಡು ಬೆಳಗುತ್ತಾನೆ ಅಂತೇಳಿ ಹಿಂದೆ ನಾವು ಹೇಳಿದ್ದೇವೆ ಇದರಂತೆ ಮನಸ್ಸನ್ನು ಬೆಳಗುವನು ಕೂಡ ಆತ್ಮನೇ ಯಾವುದು ಯಾವುದರ ಅನುಗ್ರಹದಿಂದ ಬೆಳಗ್ತದೋ ಅದು ಆ ಅನುಗ್ರಹಿಸುವ ಪದಾರ್ಥವನ್ನು ಬೆಳಗಿಸಲಾರದು ದೀಪದ ಅನುಗ್ರಹದಿಂದ ಮನೆಯಲ್ಲಿ ತೋರುವ ಉಳಿದ ಪದಾರ್ಥಗಳು ದೀಪವನ್ನು ತೋರಿಸಿಕೊಡುವುದಕ್ಕೆ ಸಹಾಯಕವಾಗ್ತವಾ ದೀಪದ ಸಹಾಯದಿಂದ ನಾವು ಬೇರೆಲ್ಲ ವಸ್ತುಗಳನ್ನು ಕಾಣಿಸ್ ಮನೆಯಲ್ಲಿ ಆದರೆ ಬೇರೆಲ್ಲ ವಸ್ತುಗಳು ದೀಪವನ್ನು ತೋರಲಾರವು ಹಾಗೆಯೇ ಯಾವ ಆತ್ಮನ ಒಂದು ಪ್ರಕಾಶದಿಂದ ಉಳಿದವು ಆತ್ಮನ ಅನುಗ್ರಹದಿಂದಲೇ ಉಳಿದವೆಲ್ಲವೂ ನಮಗೆ ಅನುಭವ ಅಂತಹ ಉಳಿದವು ಯಾವಗಳು ಇವೆಯೋ ಅವುಗಳಿಂದ ಆತ್ಮನನ್ನು ತೋರಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ದೀಪವನ್ನು ತೋರ್ಲಿಕ್ಕೆ ಬೇರೆ ವಸ್ತುಗಳು ಸಾಧ್ಯ ಇಲ್ಲವೋ ಅದೇ ರೀತಿಯಲ್ಲಿ ಆತ್ಮನ ಅನುಗ್ರಹದಿಂದ ತೋರುವ ಮನಸ್ಸಾಗಲಿ ಮಾತುಗಳಾಗಲಿ ಇವೆಲ್ಲ ಆತ್ಮನ ಅನುಗ್ರಹದಿಂದ ತೋರ್ತಕ್ಕಂಥವುಗಳು ಹಾಗಾಗಿ ಅವುಗಳು ಆತ್ಮನನ್ನು ತೋರಿಸಲು ಸಹಾಯಕವಾಗಲಾರವು ಹಾಗಿದ್ದರೆ ಉಪನಿಷತ್ ವಾಕ್ಯಗಳಿಂದಲೇ ಆತ್ಮನನ್ನು ಅರಿಯುವುದಕ್ಕಾಗುತ್ತದೆ ಎಂದು ತಾವು ಹೇಳಿದ ಮಾತಿಗೆ ಅರ್ಥವೇನು ಮತ್ತೆ ಯಾಕೆ ಉಪನಿಷತ್ತು ಇರತಕ್ಕಂಥದ್ದು ವಾಕ್ಯಗಳು ಮಾತುಗಳು ಏನು ಪ್ರಯೋಜನ ಮಾತಿನಿಂದ ಮನಸ್ಸಿನಿಂದ ಸಾಧ್ಯ ಇಲ್ಲ ಅಂತಾರೆ ಆದಮೇಲೆ ಯಾವಾಗ ವೇದಾಂತದ ಮಾತುಗಳಿಂದ ಆತ್ಮನನ್ನು ವರ್ಣಿಸುವುದಕ್ಕೆ ಆಗಲಿಲ್ಲವೋ ಆಗ ವೇದಾಂತ ವಾಕ್ಯವು ಆತ್ಮತತ್ವವನ್ನು ಅರಿಯುವುದಕ್ಕೆ ಪ್ರಮಾಣವೆಂಬುದು ಹೇಗೆ ಸರಿಯಾದೀತು ಅಂತ ಪ್ರಶ್ನೆ ಮಾಡ್ತಾರೆ ಪ್ರಮಾಣವೆಂದರೆ ಪ್ರಮೆಗೆ ಸಾಧನವಾದದ್ದು ಪ್ರಮೆ ಅಂಥೇಳಿದರೆ ಯತಾರ್ಥವಾದ ತಿಳುವಳಿಕೆ ಅದಕ್ಕೆ ಸಾಧನವಾದದ್ದು ಪ್ರಮಾಣ ವೇದಾಂತ ವಾಕ್ಯಗಳು ಆತ್ಮತತ್ವವನ್ನು ಇದು ಇರುವಂತೆಯೇ ತಿಳಿಸಿಕೊಡುವುದರಿಂದ ಪ್ರಮಾಣವಾಗಿರ್ತವೆ ಆತ್ಮತತ್ವವನ್ನು ಅದು ಇರುವಂತೆಯೇ ಇರುವಂತೆಯೇ ತಿಳಿಸಿಕೊಡುವಂಥದ್ದು ವೇದಾಂತ ವಾಕ್ಯ ಹಾಗಾಗಿ ಅವುಗಳು ಪ್ರಮಾಣವಾಗಿರ್ತವೆ ಪದಾರ್ಥವನ್ನು ತಿಳಿಸುವುದಕ್ಕೆ ಇಂಥದ್ದನ್ನು ವರ್ಣಿಸುವುದೊಂದೇ ಉಪಾಯವಲ್ಲ ಯಾವುದಾದ್ರೊಂದು ರೀತಿಯಿಂದ ವಸ್ತುವನ್ನು ಇದ್ದದ್ದು ಇದ್ದ ಹಾಗೆಯೇ ತಿಳಿಯುವಂತೆ ಮಾಡಿದರೆ ಸಾಕು ಅದನ್ನು ವರ್ಣನೆ ಮಾಡಲಿಕ್ಕೆ ಆಗದಿದ್ದರೂ ಅದರ ಜ್ಞಾನ ನಮಗೆ ಬರುವ ಹಾಗೆ ಹೇಳಬೇಕು ಹ್ಞೂ ಉದಾಹರಣೆಗೆ ಒಬ್ಬರ ಮನೆಗೆ ದಾರಿ ಹೇಳುವಾಗ ದಾರಿ ಗೊತ್ತಾಗುವಾಗ ನಾವು ಕೆಲವು ಸೂಚನೆಗಳನ್ನು ಹೇಳಬೇಕಾಗ್ತದೆ ಎಡಕ್ಕೆ ತಿರುಗಿ ಬಲಕ್ಕೆ ತಿರುಗಿ ಯಾವುದೋ ಒಂದು ಗುರುತು ಹೇಳಬೇಕಾಗ್ತದೆ ಹೊರತು ಅದನ್ನು ಅದರ ಬಹಳ ಹೋಗುವಾಗ ಅಲ್ಲಿ ಏನಿದೆ ಆ ದಾರಿಯ ಪ್ರತಿಯೊಂದು ಇಂಚಿಂಚನ್ನು ನಾವು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಹ್ಞೂ ಒಂದು ಸೂಚನೆ ಸಿಕ್ಕಿದ್ರೆ ಆಯಿತು ಹೋಗುವ ದಾರಿಯದ್ದು ಹ್ಞೂ ದಾರಿ ತಪ್ಪದಿರುವ ಹಾಗೆ ಆಮೇಲೆ ಮಧ್ಯದಲ್ಲಿ ಬೇಕಿದ್ರೆ ಕೂಡ ಕೇಳಿಕೊಳ್ಳುವ ಅವಕಾಶ ಇರ್ತದೆ ಇದನ್ನು ಹೋಗುವ ದಾರಿಯನ್ನು ಸೂಚನೆ ಸಿಗ್ತದೆ ಮಧ್ಯದಲ್ಲಿ ಗುರು ಬೇಕಾಗ್ತದೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹ್ಞೂ ಪದಾರ್ಥವನ್ನು ತಿಳಿಸುವುದಕ್ಕಿಂಥದ್ದನ್ನು ವರ್ಣಿಸುವುದೊಂದೇ ಉಪಾಯಲ್ಲ ಯಾವುದಾದ್ರೂ ಒಂದು ರೀತಿಯಿಂದ ವಸ್ತುವನ್ನು ಇದ್ದದಿದ್ದ ಹಾಗೆ ತಿಳಿಯುವಂತೆ ಮಾಡಿದರೆ ಆಯಿತು ಮಾಡಿದರೆ ಸಾಕು ಕಪ್ಪಾಗಿಯೂ ದೊಡ್ಡದಾಗಿಯೂ ಸುವಾಸನೆಯುಳ್ಳದ್ದಾಗಿರುವುದೇ ಕನ್ನೈದಿಲೆ ಅಂತೇಳಿ ಹೇಳಿದ ಕೂಡಲೇ ಕನ್ನೈದಿಲೆಯ ಈ ವರ್ಣನಿಂದ ಅದರ ಜ್ಞಾನ ಆಗ್ತದೆ ಇಲ್ಲಿ ವರ್ಣಿಸಿದ ಧರ್ಮಗಳು ಕನ್ನೈದಿಲೆಗೆ ಸೇರಿರ್ತವೆ ಕಪ್ಪಾಗಿಯೂ ದೊಡ್ಡದಾಗಿಯೂ ಸುವಾಸನೆ ಉಳ್ಳದ್ದಾಗಿಯೂ ಇರತಕ್ಕಂಥದ್ದು ಅಂದರೆ ಕಪ್ಪಾದ ತಾವರೆ ಹೂ ಆದರೆ ಯಾವ ಮನೆಯ ಮೇಲೆ ಕಾಗೆಯು ಹಾರಾಡುತ್ತಿರುವುದೋ ಅದೇ ದೇವದತ್ತನ ಮನೆ ಅಂತೇಳಿ ಹೇಳಿದರೆ ದೇವದತ್ತನ ಮನೆ ಗೊತ್ತಾಗೋದಿಲ್ವಾ ಈಗ ಪ್ರಸ್ತುತ ಅಲ್ಲಿ ಕಾಗೆ ಹಾರಾಡ್ತಿದೆಯಲ್ಲ ಅಲ್ಲೇ ಕಡೆಗಿರುವಂಥದ್ದು ದೇವದತ್ತನ ಮನೆ ಅಲ್ಲಿ ಕಾಗೆ ಹಾರಾಡುವುದು ಎಂಬುದು ಮನೆಯ ಧರ್ಮವಲ್ಲ ಬರೀ ಉಪಲಕ್ಷಣ ಅಂದರೆ ಅದನ್ನು ತೋರಿಸುವ ಗುರುತಷ್ಟೆ ಯಾವ ವಸ್ತುವಿಗೆ ಇಂತಿಂಥ ಧರ್ಮಗಳು ಇರುವವು ಒಂದು ಎಂಬುದನ್ನು ಹೇಳಬಹುದು ಅಂಥ ವಸ್ತುವನ್ನು ತಿಳಿಸಿಕೊಡೋದಕ್ಕೆ ಹೀಗೆ ಹೀಗೆ ಇರುತ್ತದೆ ಅಂದರೆ ಜೋಡಿಸಿ ವರ್ಣಿಸಬಹುದು ಆದರೆ ಯಾವ ವಸ್ತುವಿಗೆ ಯಾವ ಧರ್ಮವೂ ಇಲ್ಲವೋ ಅದನ್ನು ಹಾಗೆ ವರ್ಣಿಸೋದಕ್ಕೆ ಆಗುವುದಿಲ್ಲ ಆತ್ಮತತ್ವಕ್ಕೆ ಯಾವ ಧರ್ಮವೂ ಇಲ್ಲ ಈಗ ಕಾಗೆ ಅಲ್ಲಿ ಹಾರಿಗೆ ಹೋಗ್ತಾ ಇದೆ ಅದರ ಕೆಳಗಡೆ ಇರುವುದೇ ಇದನ್ನು ನಾವು ಹೇಳ್ತೇವೆ ನೋಡಿ ಅಲ್ಲಿ ಬೈಕ್ ಹೋಗ್ತಾ ಉಂಟಲ್ಲ ಅಲ್ಲೇ ಹಾಕುತ್ತೆ ಆ ಪಕ್ಕದಲ್ಲಿರುವ ಮನೆ ಅಂತೇಳಿ ಹೇಳ್ತೇವೆ ಅದು ಶಾಶ್ವತವ ಬೈಕ್ ಹೋಗುವುದು ಅಲ್ಲ ಒಂದು ಕ್ಷಣ ಕಳೆದ್ರೆ ಆ ಬೈಕಿನ್ನೊಂದು ಕಡೆ ಹೋಗ್ತದೆ ಮುಂದೆ ಹೋಗ್ತದೆ ಆದರೆ ಅದು ಮಾರ್ಗಸೂಚಿ ಒಮ್ಮೆಗೆ ನಮಗೆ ದಿಗ್ ದಾರಿ ತೋರಿಸ್ತದೆ ನಮಗೆ ದಿಕ್ಕು ತೋರಿಸ್ತದೆ ಅಥವಾ ಒಂದು ಗುರುತನ್ನು ನಮಗೆ ಕೊಡ್ತದೆ ವೇದಾಂತ ವಾಕ್ಯಗಳ ಮಹತ್ವ ಆಮೇಲಿನದ್ದು ನಮಗೆ ಅರಿವಾಗ್ತದೆ ಅಲ್ಲಿಗೆ ಹೋದ ಮೇಲೆ ಹಾಗಂತೇಳಿ ಬೈಕ್ ಹೋದಲ್ಲೋ ಹೋಗುವುದಲ್ಲ ಬೈಕ್ ಈಗ ಎಲ್ಲಿದೆ ಪ್ರಸ್ತುತ ಎಲ್ಲಿ ಹೋಗ್ತಾ ಇದೆ ಅಲ್ಲೇ ಪಕ್ಕದಲ್ಲಿರೋ ಮನೆ ಅಂತೇಳಿ ಒಂದು ಸೂಚನ ಗುರುತಷ್ಟೇ ಹಾಗೆಯೇ ಇದು ಬರಿಯ ಉಪಲಕ್ಷಣ ಇದು ಆತ್ಮನಿಗೆ ಯಾವುದೇ ಧರ್ಮ ಇಲ್ಲ ಅಂತೇಳಿ ಹೇಳ್ತಾಯಿದ್ದಾರೆ ಹಾಗಾಗಿ ನೇತಿ ನೇತಿ ಅಂತೇಳಿ ಹೇಳೋದು ಇದಲ್ಲ ಅದಲ್ಲ ಅಂಥೇಳಿ ಆದ್ದರಿಂದ ಅದು ನಿರ್ಗುಣ ಯಾವ ಗುಣವೂ ಇಲ್ಲದ್ದು ಅಂತೇಳಿ ತಿಳಿಸೋದಕ್ಕಾಗಿ ಗುಣವಿರುವ ಯಾವ ವಸ್ತುವು ಅದಲ್ಲ ಅಂತೇಳಿ ಹೇಳಬೇಕಾಯಿತು ಆದ್ದರಿಂದಲೇ ಉಪನಿಷತ್ತುಗಳು ಇದಲ್ಲ ಇದಲ್ಲ ಅಂತೇಳಿ ಹೇಳ್ತೇವೆ ಅದು ದಪ್ಪವಲ್ಲ ಸಣ್ಣದಲ್ಲ ಮೊಟಕಲ್ಲ ಉದ್ದವಲ್ಲ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂಥೇಳಿ ಇನ್ನು ಮುಂತಾಗಿ ವರ್ಣಿಸ್ತಕ್ಕಂಥ ಶ್ರುತಿ ವಾಕ್ಯಗಳಿಗೆ ಇದೇ ತಾತ್ಪರ್ಯ ಮುಂದೆ ತಮ್ಮ ದೇವದೇವಮಜ ಅಚ್ಯುತ ಆಹುರಗ್ರ್ಯಂ ಆತ್ಮನು ದೇವದೇವನು ಅಜನು ಅಚ್ಚುತನು ಯಾವುದೂ ಅಲ್ಲವೆಂದರೆ ಇಂತದ್ದನ್ನ ಗೊತ್ತಾಗುವ ಬಗ್ಗೆ ಹೇಗೆ ಇಂಥದ್ದು ಅಂತೇಳಿ ಗೊತ್ತಾಗುವ ಬಗ್ಗೆ ಹೇಗೆ ಹೇಳ್ತಾರೆ ಅದಕ್ಕೆ ಉತ್ತರ ಸ್ವಾಮೀಜಿ ಸ್ವಾಮೀಜಿಯವರು ಸಚ್ಚಿದಾನಂದ ಸರಸ್ವಿ ಸ್ವಾಮೀಜಿಯವರು ಹೇಳ್ತಾರೆ ಇದಕ್ಕೆ ಮೊದಲೇ ಉತ್ತರವನ್ನು ಹೇಳಿದೆ ಆದರೂ ಹೇಳ್ತೇನೆ ಅಂತೇಳಿ ಹೇಳ್ತಾರೆ ಯಾವುದು ಸ್ವಯಂ ಪ್ರಕಾಶವೋ ಅದನ್ನು ತಿಳಿಯಪಡಿಸುವುದಕ್ಕೆ ಮತ್ತೊಂದು ಬೇಡ ಆತ್ಮನೆಂದರೆ ನಮ್ಮ ಸ್ವರೂಪವೇ ಅದು ಚಿದ್ರೂಪವಾಗಿರುವುದರಿಂದ ಸ್ವಯಂ ಪ್ರಕಾಶವಾಗಿರ್ತದೆ ಆದ್ದರಿಂದ ಅದು ದೇಹವೇ ಮುಂತಾದ ಅನಾತ್ಮ ವಸ್ತುಗಳಲ್ಲವೆಂದು ಹೇಳಿದರೆ ಸಾಕು ಆದರೆ ಸ್ವರೂಪವು ತಾನೇ ಸಿದ್ಧವಾಗಿರ್ತದೆ ಅದರಿಂದಾಗಿ ಯಾವುದು ಯಾವುದು ಅಲ್ಲ ಅಂತೇಳಿ ಹೇಳಿದ ಕೂಡಲೇ ಅದು ಇದೆ ಅಂತೇಳಿ ನಮ್ಗೆ ಗೊತ್ತಾಗ್ತದೆ ಆದ್ದರಿಂದ ಇದನ್ನು ದೇವದೇವ ಅಂತೇಳಿ ಕರೀತಾರೆ ದೇವ ಅಂದರೆ ಪ್ರಕಾಶಿಸುವ ವಸ್ತು ಇಂದ್ರಿಯವೇ ಮುಂತಾದವುಗಳಲ್ಲಿಯೂ ಜ್ಞಾನರೂಪವಾದ ಪ್ರಕಾಶವು ಇದ್ದೇ ಇರ್ತದೆ ಆದರೂ ಅವುಗಳ ಪ್ರಕಾಶವೆಲ್ಲ ಚಿದ್ರೂಪನಾದ ಆತ್ಮನದೇ ಆದ್ದರಿಂದ ಆತ್ಮನು ದೇವದೇವನು ಬೆಳಗುವುದಕ್ಕಿಂತ ಮೂಲವಾದ ಬೆಳಗುವ ಬೆಳಗುವುದನ್ನು ಬೆಳಗುವವನು ಪ್ರಕಾಶಿಸುವ ಇಂದ್ರಿಯವೇ ಮೊದಲಾದವುಗಳನ್ನೆಲ್ಲ ಪ್ರಕಾಶಿಸುವವನು ಅಂತೇಳಿ ಎನಿಸ್ತಾನೆ ಈ ಅಭಿಪ್ರಾಯವನ್ನು ವಿಷದಪಡಿಸುವುದಕ್ಕೆ ಭೌತಿಕ ಶಾಸ್ತ್ರದಿಂದ ಒಂದು ದೃಷ್ಟಾಂತ ಕೊಡೋಣ ಚಂದ್ರನು ತನ್ನ ಸ್ವಂತ ಕಿರಣಗಳಿಂದ ಬೆಳಗುತ್ತಾ ಇರುವನೆಂದು ನಾವೆಲ್ಲರೂ ನಂಬಿದ್ದೇವೆ ಅಲ್ವಾ ಆದರೆ ಭೌತಶಾಸ್ತ್ರಜ್ಞರು ನಿಜ್ ಕನ್ ನಿಜವಾಗಿ ಸ್ವಂತ ಕಿರಣಗಳು ಇಲ್ಲವೆಂದಲೂ ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬಿದ್ದು ಪ್ರತಿಫಲಿಸುವುದರಿಂದ ಈ ಕಿರಣಗಳು ಏರ್ಪಡುತ್ತವೆ ಅಂತೇಳಿ ನಿರ್ಧರಿಸಿರುತ್ತಾರೆ ಇಲ್ಲಿ ಚಂದ್ರ ದೃಷ್ಟಿಯನ್ನು ಚಂದ್ರನೂ ಬೆಳಗುವವನೇ ಸೂರ್ಯನೂ ಬೆಳಗುವವೇ ಶಾಸ್ತ್ರಜ್ಞರ ದೃಷ್ಟಿಯಲ್ಲಿಯೋ ಅಂದರೆ ಸೂರ್ಯನು ಮತ್ತೊಂದರ ಸಹಾಯವಿಲ್ಲದೆ ಬೆಳಗುವವನು ಯಾವುದು ಭೌತಶಾಸ್ತ್ರಜ್ಞರ ದೃಷ್ಟಿಯಲ್ಲಿ ಜನರ ದೃಷ್ಟಿಯಿಂದ ಬೆಳಗುವ ಚಂದ್ರನನ್ನು ಕೂಡ ಬೆಳಗುವನು ಇವನೇ ಇದರಂತೆ ಸಾಮಾನ್ಯ ಜನರ ದೃಷ್ಟಿಯಿಂದ ಮನಸ್ಸು ಇಂದ್ರಿಯ ಇವುಗಳಲ್ಲಿ ಜ್ಞಾನರೂಪವಾದ ಬೆಳಕು ಇದೆ ಆತ್ಮನಲ್ಲಿಯೋ ಎಂದರೆ ಪರಮಾರ್ಥವಾಗಿ ಬೆಳಕು ಇದ್ದುಕೊಂಡು ಯಾವ ಮನಸ್ಸು ಇಂದ್ರಿಯಗಳು ತಾವೆಯೇ ಬೆಳಗುತ್ತಾ ಇರುವೆಂದು ಇರುವವೆಂದು ಜನರು ನಂಬಿರ್ತಾರೋ ಅವನ್ನೂ ಕೂಡ ಬೆಳಗುತ್ತಾ ಇರತಕ್ಕಂಥದ್ದು ಆತ್ಮಜ್ಯೋತಿ ಆದ್ದರಿಂದ ಆತ್ಮನು ದೇವದೇವನು ತಮ್ಮ ದೇವದೇವಂ ಅಜಂ ಅಚ್ಯುತಂ ಆಹು ಅಗ್ರ್ಯಂ ಆತ್ಮನ ಈ ಬೆಳಕು ಹುಟ್ಟಿದ್ದೆಂದು ಅಂತೇಳಿ ಕೇಳಿದರೆ ಇದು ಅಜಾ ಹುಟ್ಟನ್ನೇ ಅರಿಯದಿರುವಂಥದ್ದು ಇದು ಹುಟ್ಟಿದ್ದರೆ ನಾಶವಾಗಬೇಕಾಗಿತ್ತು ಹುಟ್ಟಿದ್ದಕ್ಕೆಲ್ಲ ಸಾವಿದ್ದೇ ಇದೆ ಜಾತಸ್ ಹಿಧೋ ಮೃತ್ಯು ಧ್ರುವಂ ಜನ್ಮ ಮೃತ ಸ್ಮಾತ್ ಅಪರಿಹಾರ್ಯ ಅರ್ಥೇ ನತ್ವ ಶೋಚಿತು ಮರುಹತಿ ಎಂದ್ರೆ ಹೇಳ್ತಾನೆ ಗೀತಾಚಾರ್ಯ ಅರ್ಜುನನಿಗೆ ಹುಟ್ಟಿದ್ದಕ್ಕೆ ಸಾವು ಖಂಡಿತವಾಗಿಯೂ ಇದೆ ಹಾಗೇ ಸತ್ತದ್ದಕ್ಕೆ ಪುನಃ ಜನ್ಮವೂ ಕೂಡ ತಪ್ಪಿದ್ದಲ್ಲ ಜಾತಸ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತ ಸ್ಯ ಹಾಗಾಗಿ ಶರೀರ ಸತ್ರೆ ಪುನಃ ಶರೀರದ ಹುಟ್ಟು ಇದೆ ಹಾಗಾಗಿ ನಾವು ಅದಕ್ಕೆ ನತ್ತೊಮ್ಮ ಶೋಚಿತ ಇದಕ್ಕೆ ದುಃಖ ಯಾಕೆ ಇದು ಅಪರಿಹಾರ್ಯ ಪರಿಹಾರ ಇಲ್ಲದಿರತಕ್ಕಂಥದ್ದು ವಾಸ್ತವ ಇದು ಕಟು ಸತ್ಯ ನಡೆಯತಕ್ಕಂಥದ್ದು ವಾಸ್ತವತೆ ಸಮಸ್ಯೆ ಆದರೆ ನಾವು ಪರಿಹಾರ ಕೊಡ್ಬೋದು ಸಮಸ್ಯೆ ಅಲ್ಲ ಯಥಾರ್ಥ ಇರುವಂಥದ್ದೇ ಪ್ರಕೃತಿಯಲ್ಲಿ ಹುಟ್ಟಿದವನಿಗೆ ಸಾವು ಸತ್ತವನಿಗೆ ಹುಟ್ಟು ಹಾಗಾದರೆ ಮೋಕ್ಷ ಅಂದರೆ ಏನು ಮೋಕ್ಷ ಅಂದರೆ ಬದುಕಿದ್ರೂ ಕೂಡ ಹುಟ್ಟಿದರೂ ಕೂಡ ಸತ್ತರೂ ಕೂಡ ಯಾವುದೇ ಸ್ಥಿತಿಯಲ್ಲಿ ಕೂಡ ತಾನು ನಿರ್ವಿಕಾರವಾಗಿರತಕ್ಕಂಥದ್ದು ಸ್ಥಿತಪ್ರಜ್ಞನಾಗಿರ್ತಕ್ಕಂಥದ್ದು ಮಾನಪಮಾನ ಇತ್ಯಾದಿ ದ್ವಂದ್ವಗಳನ್ನು ಸಮಾನವಾಗಿ ಸ್ವೀಕರಿಸ್ತಕ್ಕಂಥ ಸಮಚಿತ್ತತೆ ಅದನ್ನೇ ಯೋಗ ಅಂತೇಳಿ ಕೂಡ ಹೇಳ್ತಾರೆ ಸ್ಥಿತ ದಿರ್ ಮುನಿರುಚ್ಚತೆ ಮುನಿ ಅಂದರೆ ಅವನಿಗೆ ಸ್ಥಿತ ಸ್ಥಿರಬುದ್ಧಿ ಉಳ್ಳವ ಅಂತೇಳಿ ಗೀತೆಯಲ್ಲೇ ಬರ್ತದೆ ಸಮತ್ವ ಯೋಗ ಉಚ್ಚತೆ ಯೋಗ ಕರ್ಮಸು ಕೌಶಲಂ ಅಂದರೆ ಯಾವುದೇ ಕೆಲಸವನ್ನು ಮಾಡುವಾಗ ಕೌಶಲ್ಯ ಉಕ್ತವಾಗಿ ಕೂಡ ಒಂದು ಯೋಗವೇ ಅಂತ ಕೌಶಲ್ಯ ಅಂದರೆ ಏನು ಮಾಡತಕ್ಕಂಥವನು ಯಾರು ಮಾಡುವವನು ಯಾರು ನಾನು ಒಂದು ಉಪಕರಣ ನಿಮ್ಮ ಶರೀರ ಪಂಚೇಂದ್ರಿಯಗಳು ಇತ್ಯಾದಿಗಳು ಕರ್ಮೇಂದ್ರಿಯಗಳು ಎಲ್ಲ ಒಂದು ಸಲಕರಣೆಗಳಷ್ಟೇ ನಾನು ಆತ್ಮಸ್ವರೂಪ ಜ್ಞಾನ ಇದ್ದುಕೊಂಡು ಮಾಡತಕ್ಕಂಥದ್ದು ಇದು ಕೇವಲ ಶರೀರ ಇಂದ್ರಿಯಗಳು ವರ್ತಿಸ್ತಾ ಇವೆ ಆಯಾಯ ವಿಷಯಗಳಲ್ಲಿ ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ವರ್ತಿಸ್ತಾ ಇದೆ ನಾನು ಇದಲ್ಲ ಎನ್ನುವಂತಹ ಸ್ವರೂಪ ನನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪ ಎನ್ನು ತಿಳಿಯುವಂಥದ್ದು ಹೀಗೆ ಅದೇ ಮೋಕ್ಷ ಹೊರತು ಹುಟ್ಟು ಸಾವು ಇಲ್ಲದಿರುವಂಥದ್ದು ಅಂಥೇಳಿ ಯಾವುದು ಇಲ್ಲ ಯಾವುದಿದೆ ಆತ್ಮ ಇದೆ ಆತ್ಮಕ್ಕೆ ಹುಟ್ಟಿಲ್ಲ ಸಾವಿಲ್ಲ ಅದೇ ನಮ್ಮ ಸ್ವರೂಪ ಅಂತ ತಿಳಿದರೆ ಅದೇ ಮೋಕ್ಷ ಆಗಿ ಹೋಯಿತು ಹುಟ್ಟು ಸಾವಿಲ್ಲ ಅಂಥೇಳಿ ಹಾಗೆ ಆಗುವಂಥದ್ದು ಜರ ಮರಣ ವರ್ಜಿತವಾಗಿ ಆಗಬೇಕಿದ್ರೆ ನಾವು ಆತ್ಮಸ್ವರೂಪ ಅಂತ ತಿಳ್ಕೊಂಡ್ರೆ ನಾವು ನಿಜವಾಗಿಯೂ ಆತ್ಮಸ್ವರೂಪರೆ ಅದನ್ನು ಅದರ ಅರಿವು ನಮಗಾದರೆ ಆಯಿತು ಅದೇ ಮುಕ್ತ ಸ್ಥಿತಿ ಮೋಕ್ಷ ಮುಕ್ತಿ ಮತ್ತು ಈ ಶರೀರ ಪುಣ ಹುಟ್ಟಬೋದು ಹಾಗೆ ಹುಟ್ಟಿದ್ದು ಸಾಯ್ತದೆ ಕೂಡ ಆದರೆ ನಮಗೆ ಅದೆರಡೂ ಇಲ್ಲ ಹುಟ್ಟು ಸಾವುಗಳು ಅಂತೇಳಿ ಎನ್ನು ತಕ್ಷಣ ಜ್ಞಾನ ನಮಗೆ ಆಗಬೇಕಷ್ಟೆ ಇದು ಆ ಜಾ ಹುಟ್ಟನ್ನೇ ಅರಿಯದ್ದು ಯಾಕಂದರೆ ಹುಟ್ಟಿದರೆ ನಾಶವಾಗಲೇ ಬೇಕಿತ್ತು ಹುಟ್ಟನ್ನಾಗಲಿ ನಾಶವನ್ನಾಗಲಿ ಯಾವ ಸಾಕ್ಷಿಯೂ ಇಲ್ಲದೇ ಇದ್ದರೆ ನಂಬುವುದಕ್ಕೆ ಆಗುವುದಿಲ್ಲವೋ ಆದ್ದರಿಂದಲೋ ಅಂಥ ಸಾಕ್ಷಿ ಇದ್ದರೆ ಅದೇ ಎಲ್ಲವನ್ನೂ ನೋಡೋ ಆತ್ಮನಾಗುವುದರಿಂದಲೂ ಈ ಆತ್ಮನು ಜನ್ಮರಹಿತನು ಯಾಕಂದರೆ ಹುಟ್ಟಿದ್ದು ಸಾ ಹೇಳಲಿಕ್ಕೆ ಸಾಕ್ಷಿ ಯಾರು ಅದೇ ಆತ್ಮ ಅದು ಸಾಕ್ಷಿ ಎಲ್ಲದಕ್ಕೂ ಹುಟ್ಟಿಗೂ ಸಾವಿಗೂ ಎಲ್ಲದಕ್ಕೂ ಅದು ಸಾಯುವುದಿಲ್ಲ ಹುಟ್ಟುವುದಿಲ್ಲ ಎಲ್ಲದಕ್ಕೂ ಮೊದಲೇ ಇದ್ದುಕೊಂಡಿರುವ ಸ್ವತಃ ಸಿದ್ಧನು ಹಾಗಾಗಿ ಪುರುಷ ಅಂತ ಹೇಳ್ತಾರೆ ಆತ್ಮನಿಗೆ ಹ್ಞೂ ಪುರುಷೋತ್ತಮ ಪುರುಷ ಪುರು ಪುರ ಅಂದರೆ ದೇಹ ದೇಹದಲ್ಲಿ ಶೇತಿ ನೆಲೆಸಿರ್ತಾನೆ ಶಕ್ತಿ ಸ್ವರೂಪನಾಗಿ ಚೈತನ್ಯನಾಗಿ ಹಾಗೆ ಪುರುಷ ಅಂಥೇಳಿ ಹೊರತು ಸ್ತ್ರೀ ಪುರುಷ ಪುಲ್ಲಿಂಗ ಸ್ತ್ರೀಲಿಂಗ ವಾಚ್ಯವಲ್ಲ ಆತ್ಮನಿಗೆ ಲಿಂಗ ಇಲ್ಲ ಸ್ವತಃ ಸಿದ್ಧನು ಹ್ಞೂ ಎಂಬುದಾಗಿ ಬಲ್ಲವರು ಹೇಳ್ತಾರೆ ಈಗ ಆತ್ಮನು ಹೇಗೆ ಹುಟ್ಟಿದ್ದು ಅಂತೇಳಿ ಕೇಳಿದ್ದಕ್ಕೆ ಇದು ಉತ್ತರ ಹುಟ್ಟಿದ್ಯಾವಾಗ ಅಂತೇಳಿ ಕೇಳಿದ್ದಕ್ಕೆ ಒಂದನೇ ಶ್ಲೋಕದ ವಿವರಣೆಯಲ್ಲಿ ಆತ್ಮನ ಸ್ವರೂಪವು ಸಚ್ಚಿದಾನಂದ ಸ್ವರೂಪವನ್ನು ನಿರ್ಣಯ ಮಾಡಿದ್ದೀರಿ ಈ ಶ್ಲೋಕದ ವಿವರಣೆಯಲ್ಲಿಯೋ ಅಂದರೆ ಆತ್ಮನಿಗೆ ಯಾವ ಧರ್ಮವು ಇಲ್ಲವಾದ್ರಿಂದ ಉಪನಿಷತ್ತು ಇದನ್ನು ನೇತಿ ನೇತಿ ಇದಲ್ಲ ಇದಲ್ಲ ಅಂತೇಳಿ ಹೇಳ್ತೇವೆ ಅಂತೇಳಿ ತಿಳಿಸಿದ್ದೀರಿ ಇದು ಒಂದಕ್ಕೊಂದು ವಿರುದ್ಧವಾಗೋದಿಲ್ವೇ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಇಲ್ಲ ಆಗಲಿಲ್ಲ ಸಚ್ಚಿದಾನಂದ ರೂಪವೆಂದರೆ ಇಂತಿಂತಹ ಧರ್ಮಗಳು ಉಳ್ಳದಿಂದ ಅಭಿಪ್ರಾಯ ಅಲ್ಲ ಸತ್ ಎಂದರೆ ಅನಾತ್ಮದಂತೆ ಹುಸಿ ಅಲ್ಲ ಅಂಥೇಳಿ ಅರ್ಥ ಅಸತ್ ಅಲ್ಲ ಸತ್ ಇರುವಂಥದ್ದು ಸದಾ ಇರತಕ್ಕಂಥ ನಿತ್ಯವಾದದ್ದು ಚಿತ್ ಅಂದರೆ ಮತ್ತೊಂದರಿಂದ ಬೆಳಗುವುದು ಅಲ್ಲವೆ ಅಂತೇಳಿ ಅರ್ಥ ಸ್ವತಃ ಸ್ವಯಂ ಜ್ಞಾನ ಪ್ರಕಾಶ ಸ್ವರೂಪವಾದದ್ದು ಅಂತೇಳಿ ಅರ್ಥ ಆನಂದ ಅಂದರೆ ದುಃಖ ರೂಪ ಅಲ್ಲ ಅಂಥೇಳಿ ಅರ್ಥ ಹೀಗೆ ಸಚ್ಚಿದಾನಂದ ಶಬ್ದವು ಇಂತಿಂತಹ ಅನಾತ್ಮ ಧರ್ಮಗಳು ಆತ್ಮನವೂ ಅಲ್ಲ ಎಂಬುದನ್ನು ಹೇಳುವುದಕ್ಕೆ ಉಪಯೋಗಿಸಿದ್ದೆ ಹೊರತು ಇಂತಿಂಥ ವಿಶೇಷ ರೂಪವೂ ಆತ್ಮನಲ್ಲಿದೆ ಅಂತ ಹೇಳುವುದಕ್ಕೆ ಅಲ್ಲ ಇಂತಿಂಥ ಗುಣಗಳು ಇಲ್ಲ ಅಂತಲೇ ಹೇಳುವುದಕ್ಕೆ ಅದನ್ನು ಹೇಳಿದೆ ಅಷ್ಟೆ ಅಂದರೆ ಅದು ಅನಿತ್ಯವಲ್ಲ ಅದು ಅಜ್ಞಾನವಲ್ಲ ಅದು ದುಃಖವಲ್ಲ ಅಂತ ಹೇಳೋದಕ್ಕೆ ಈ ಶಬ್ದಗಳನ್ನು ಉಪಯೋಗಿಸಿದೆ ಅಷ್ಟೆ ಸರಿಯಾಗಿ ನೋಡಿದರೆ ಆತ್ಮನಲ್ಲಿ ಅಸದ್ರೂಪವೂ ಇಲ್ಲ ಅಸದ್ರೂಪವೂ ಇಲ್ಲ ಅಚಿದ್ರೂಪವೂ ಇಲ್ಲ ಚಿದ್ರೂಪವೂ ಇಲ್ಲ ದುಃಖರೂಪವೂ ಇಲ್ಲ ಸುಖರೂಪವೂ ಇಲ್ಲ ಆದ್ದರಿಂದಲೇ ಆತ್ಮ ನಿರ್ವಿಶೇಷನು ಅಂದರೆ ಯಾವ ವಿಶೇಷ ರೂಪವೂ ಇಲ್ಲದವನು ಅಂಥೇಳಿ ವೇದಾಂತಿಗಳು ಹೇಳ್ತಾರೆ ನಿರ್ವಿಶೇಷ ಅದ್ವೈತಂ ಕೇವಲಂ ಅಂಥೇಳಿ ಹಾಗಾಗಿ ಇದರಲ್ಲಿ ಕೊನೆಯದಾಗಿ ಪ್ರಾತರ್ಭಜಾಮಿ ಆತ್ಮನನ್ನೇ ಭಜಿಸಬೇಕು ಅಂಥೇಳಿ ಬೆಳಗಿನ ಹೊತ್ತಿನಲ್ಲಿ ಈ ಅಭಿಪ್ರಾಯವು ಮನಸ್ಸಿನಲ್ಲಿ ನಿಲ್ಲಬೇಕಾದರೆ ಏನು ಮಾಡಬೇಕು ಕೊನೆಗೆ ಇಲ್ಲಿಗೆ ಬರ್ತಾರೆ ಪ್ರಶ್ನೆ ಆತ್ಮನು ಇಂಥವನು ಅಂತೇಳಿ ಅಂತಕ್ಕಂಥ ತಿಳುವಳಿಕೆ ನಮ್ಮಲ್ಲಿ ಮನಸ್ಸಿನಲ್ಲಿ ಗಟ್ಟಿಯಾಗಬೇಕಿದ್ರೆ ಏನು ಮಾಡಬೇಕು ಹಿಂದಿನ ಶ್ಲೋಕದ ವಿವರಣೆ ಹೇಳಿರುವಂತೆಯೇ ಬೆಳಗಾಗುತ್ತಲೂ ಆತ್ಮ ಆತ್ಮತತ್ವವನ್ನು ಮನಸ್ಸಿಗೆ ತಂದುಕೊಳ್ಳಬೇಕು ಹೀಗೆ ಅದನ್ನು ನೆನೆಸಿಕೊಂಡಾಗಲು ಬಹುದಿನದ ವಾಸನೆಯಿಂದ ಅಂದರೆ ಕರ್ಮವಾಸನೆ ಪೂರ್ವ ಸಂಸ್ಕಾರಗಳು ಇವುಗಳಿಂದ ಅನಾತ್ಮದ ವಿಚಾರಗಳೇ ಮತ್ತು ಬರುವುದುಂಟು ಅದಕ್ಕೆ ಅವಕಾಶವನ್ನು ಕೊಡದ ಹಾಗೆ ನೆನಪಿಗೆ ಬಂದ ಆತ್ಮತತ್ವವನ್ನೇ ಹೆಚ್ಚೆಚ್ಚಾಗಿ ಭಜಿಸ್ತಾ ಇರಬೇಕು ಭಜಿಸುವುದುಂದರೆ ಭಕ್ತಿಯಿಂದ ಸೇವೆ ಮಾಡುತ್ತಿರು ಲೋಕದಲ್ಲಿ ನಮಗೆ ಬೇಕಾದ ಯಾವುದಾದ್ರೊಂದು ಪದಾರ್ಥ ನೆನಪು ಬಂದರೆ ಅದನ್ನು ಸಂಪಾದಿಸಬೇಕೆಂಬ ಕುತೂಹಲ ಹೆಚ್ಚಿ ಅದು ಸಿಕ್ಕುವವರೆಗೂ ಅದನ್ನು ದೊರಕಿಸಿಕೊಳ್ಳುವ ಯೋಜನೆಯಲ್ಲಿ ನಾವು ಇರುವುದಿಲ್ಲವೆ ಲೌಕಿಕವಾಗಿ ಆಗ ನಮಗೆ ಮತ್ತೆ ಯಾವ ವಸ್ತು ಬೇಡವಾಗಿರ್ತದೆ ಅದು ನಮಗೆ ಸಿಕ್ಕಿದಾಗಲಂತೂ ಅದರಲ್ಲಿ ಹೆಚ್ಚಿನ ಪ್ರೀತಿ ಉಂಟಾಗ್ತದಲ್ವೀ ಇದರಂತೆ ಆತ್ಮ ಆತ್ಮತತ್ವವು ನೆನಪಿಗೆ ಬಂದೊಡನೆ ಅದನ್ನೇ ನಮ್ಮದನ್ನಾಗಿ ಮಾಡಿಕೊಂಡು ಬಿಡಬೇಕೆಂಬ ಕುತೂಹಲವನ್ನು ಹೆಚ್ಚಿಸಿಕೊಳ್ಬೇಕು ಅದನ್ನ ಪಡೆದುಕೊಂಡು ಅದರಲ್ಲಿಯೇ ಪ್ರೇಮವನ್ನು ಮಾಡಬೇಕು ಈ ಅಭಿಪ್ರಾಯ ಎಂದರೆ ಬೆಳಗಿನ ಆತ್ಮನನ್ನು ಪ್ರಯತ್ನಪೂರ್ವಕವಾಗಿ ಸ್ಮರಣೆಗೆ ತಂದುಕೊಳ್ಬೇಕು ಆಮೇಲೆ ಮಿಕ್ಕದರಲ್ಲಿ ಯಾವ ರಾಗವೂ ಇಲ್ಲದೆ ರಾಗದ್ವೇಷಾದಿಗಳಿಲ್ಲದೆ ಆ ತತ್ವವನ್ನೇ ಆಧಾರಪೂರ್ವಕವಾಗಿ ಭಜಿಸಬೇಕು ಎಲ್ಲದರಲ್ಲಿಯೂ ಆತ್ಮ ಆತ್ಮತತ್ವದ ಸ್ವರೂಪವನ್ನು ಚಿಂತನ ಮಂಥನ ಮನನ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಆಮೇಲೆ ಬಾಕಿ ಎಲ್ಲದರಲ್ಲಿಯೂ ಅದನ್ನೇ ಕಾಣಬೇಕು ಸರ್ವಂ ಖಲ್ವಿದ್ ಬ್ರಹ್ಮ ಅಂತೇಳಿ ಹೇಳಿದಾಗ ಇದೆಲ್ಲವೂ ಬ್ರಹ್ಮವೇ ಆಗಿದೆ ಆತ್ಮವೇ ಆಗಿದೆ ಅಂಥೇಳಿ ಹೀಗೆ ಆತ್ಮನ ಸ್ವರೂಪವನ್ನು ನಾವು ತಿಳ್ಕೊಳ್ಬೋದು ಗಟ್ಟಿ ಮಾಡ್ಕೊಳ್ಬೋದು ಮನಸ್ಸಿನಲ್ಲಿ ಅಂಥೇಳಿ ಇಲ್ಲಿಗೆ ಎರಡನೇ ಶ್ಲೋಕ ಮುಕ್ತಾಯ ಆಯಿತು ಇನ್ನು ಕೊನೆಯದಾಗಿ ಮೂರನೇ ಶ್ಲೋಕವನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಸಚ್ಚಿದಾನಂದ ಅರ್ಪಿತ ಮಸ್ತು ಶ್ರೀ ಶಂಕರ ಶ್ರೀ ಸದ್ಗುರು ಸಮರ್ಪಿತ ಓಂ ತತ್ಸತ್